ಪೋಲೆಪಲ್ಲಿ ಚಿನ್ನಸ್ವಾಮಿ ಶೆಟ್ಟರು ಚಿನ್ನಸ್ವಾಮಿ ಶೆಟ್ಟರು ಪೋಲೆಪಲ್ಲಿ ಸಾಹುಕಾರರ ಅಳಿಯಂದಿರೆಂದು ಕೇಳಿದ್ದೇನೆ ನನಗೆ ಅವರ ಪರಿಚಯವಾದದ್ದು ಬಹುಶಃ ಸಾವಿರದ ಒಂಬೈನೂರ ಹತ್ತು ನನಗೆ ಕೊಂಚ ಹಣ ಸಾಲ ನನಗೆ ಆಪ್ತರಾಗಿದ್ದ ವೈದ್ಯವರ ಕೆ ಶೇಷಯ್ಯರ್ ಅವರಲ್ಲಿ ಪ್ರಸ್ತಾವಿಸಿದೆ ಶೇಷಯ್ಯರ್ ಅವರು ನಮ್ಮ ಊರಿಗೆ ಸಮೀಪದಲ್ಲಿರುವ ದೇವರಾಯ ಸಮುದ್ರದ ಕಡೆಯವರು ಸಂಸ್ಕೃತ ಬಲವರು ಆಯುರ್ವೇದ ಅಭ್ಯಾಸ ಮಾಡಿದವರು ಥಿಯೋಸಫಿಕಲ್ ಸೊಸೈಟಿಗೆ ಸೇರಿ ಆನಿವೆಸೆಂಟ್ ಸರ್ ಎಸ್ ಮೊದಲಾದವರಲ್ಲಿ ಬಳಕೆಯಿಂದ ಇದ್ದವರು ಅವರು ನಾನು ಹೇಳುತ್ತಿರುವ ಕಾಲದಲ್ಲಿ ಇಂಡಿಯನ್ ಸ್ವದೇಶಿ ಸ್ಟೋಲ್ಸ್ ಎಂಬ ವ್ಯಾಪಾರ ಸಂಸ್ಥೆಯನ್ನು ನಡೆಸುತ್ತಿದ್ದರು ಅವೆನ್ಯೂ ರೋಡಿನಲ್ಲಿ ತುಪ್ಪದಾಂಜನೇಯ ಸ್ವಾಮಿ ಗಲಿಯಿಂದ ಉತ್ತರಕ್ಕೆ ಹೋದರೆ ಮೂರನೆಯದೋ ನಾಲ್ಕನೆಯದೋ ಅಂಗಡಿ ಅಲ್ಲಿ ಗಣಪ ಎಂಬುವರ ದೊಡ್ಡ ಪುಸ್ತಕದ ಅಂಗಡಿ ನಾನು ಅಲ್ಲಿ ಎಷ್ಟೋ ಪುಸ್ತಕಗಳನ್ನು ಕೊಂಡಿದ್ದೇನೆ ಶೇಷಯ್ಯರ್ ಸ್ವದೇಶಿ ವೃತಸ್ಥರು ಕೂಶ್ಮಾಂಡಲೇಹ ಶೇಷಯ್ಯರ್ ಅವರ ಸ್ವದೇಶಿ ಸ್ಟೋಲ್ಸ್ ಅಂಗಡಿಯಲ್ಲಿ ಅವರು ಅವರ ಮಿತ್ರರಾದ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 ಆಸಿಸೆ ಸೀಸೆ ಕೊಟ್ಟಿರಲ್ಲ ಅಂತದ್ದು ಇನ್ನೊಂದು ಕೊಡಿ ನಾಗೇಶ್ವರಯ್ಯರ್ ಅದನ್ನು ತೆಗೆದುಕೊಂಡು ಹೋದವರು ಸಂಜೆ ಐದು ಗಂಟೆಗೆ ಬಂದು ಮತ್ತೊಂದು ಸಿತಿಯನ್ನು ಕೇಳಿದರು ಆ ವೇಳೆಗೆ ಶೇಷಯ್ಯರ್ ಅಲ್ಲಿದ್ದರು ಅವರು ಕೇಳಿದರು ಅವಾಗಲೇ ತೆಗೆದುಕೊಂಡು ಹೋದಿರಲ್ಲ ಅದನ್ನು ಏನು ಮಾಡಿದಿರಿ ಏನ್ ಮಾಡುದು ತಿಂದು ಚೆನ್ನಾಗಿತ್ತು ಎರಡನೇ ಮುಗಿದು ಈಗ ಇನ್ನೊಂದು ನೀವು ಕೊಟ್ಟರೆ ಅದು ರಾತ್ರಿ ಆಗುತ್ತದೆ ಶೇಷಯ್ಯರ್ ಅವರಿಗೆ ಖಾಬರಿ ಆಯ್ತು ನಾನು ನಿಮಗೆ ಆ ಕೊಡುವುದಿಲ್ಲ ದೇವರ ದೇಹದಿಂದ ರಾತ್ರಿ ಸುಖವಾಗಿ ಕಳೆದರೆ ಪುಣ್ಯ ಲೇಹ ನಲಗೆ ರುಚಿಯಿಂದ ಹೀಗೆ ಸಿಸೆಗಳ ಗಟ್ಟಲೆ ತಿನ್ನುತ್ತಾರಿಯೇ ತಿನ್ನಬೇಕಾದದು ಒಂದು ಸರಿಯ ಒಂದು ಗಜ್ಜಿಗದ ಕಾಯಿ ಕಾಯಿಯಷ್ಟು ದಿನಕ್ಕೆ ಎರಡೋ ಮೂರು ಗಜಗದ ಕಾಯಿಯಷ್ಟು ಸೇರಿದರೆ ಸಾಕು ನಾಗೇಶ್ವರಯ್ಯ ನಗುತ್ತಿದ್ದರು ನಮಗೆಲ್ಲ ಸಂಗತಿ ತಿಳಿದ ಮೇಲೆ ನಮಗೂ ವಿನೋದವಾಯಿತು ಶೇಷಯ್ಯರವರ ವೈದ್ಯಕೀಯ ಪ್ರಸ್ತಾವ ಈ ಪ್ರಸಂಗ ಜ್ಞಾಪಕಕ್ಕೆ ಬಂದಿತು ಚಿನ್ನಸ್ವಾಮಿ ಶೆಟ್ಟರ ಸಹಾಯ ಬುದ್ಧಿ ಶೇಷಯ್ಯರವರು ನನ್ನನ್ನು ಚಿನ್ನಸ್ವಾಮಿ ಶೆಟ್ಟರಲ್ಲಿಗೆ ಕರೆದುಕೊಂಡು ಹೋಗಿ ಭೇಟಿ ಮಾಡಿಸಿದರು ನನಗೆ ಬೇಕಾಗಿದ್ದ ಅನುಕೂಲ ದೊರೆಯಿತು ಕಾಲಕ್ರಮದಲ್ಲಿ ಭಗವತ್ ಕೃಪೆಯಿಂದ ಸಾಲ ತಿಳಿಸಿದ್ದು ಆಯಿತು ಅಲ್ಲಿಂದ ನಾಲ್ಕೈದು ವರ್ಷ ಕಳೆದ ಮೇಲೆ ನಾನು ಮುನಿಸಿಪಲ್ ಕೌನ್ಸಿಲಿನ ಸದಸ್ಯನಾಗಿದ್ದಾಗ ಚಿನ್ನಸ್ವಾಮಿ ಶೆಟ್ಟರು ಅಲ್ಲಿ ಸಹ ಸದಸ್ಯರಾಗಿದ್ದರು ಆಗ ನಾನು ಕಂಡುಕೊಂಡೆ ಅವರ ಒಳ್ಳೆಯತನ ಎಂತಾದ್ದು ಜಾಗರೂಕತೆ ಎಂತಾದ್ದು ವಿವೇಕ ಎಂತಾದ್ದು ಎಂಬುದನ್ನು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 ನಾನು ಅವರಿಗೆ ಸಂತೋಷ ಬೇಡವೆಂದು ನಾನು ಹೇಳಲಿಲ್ಲ ಪ್ರತಿಫಲ ಕೊಡಲಾರದ ದಾರಿಯಲ್ಲಿ ಅವರು ಹಡವನ್ನು ವೆಚ್ಚ ಮಾಡಬಾರದೆಂದು ನನ್ನ ಅಭಿಪ್ರಾಯ ಚಿನ್ನಸ್ವಾಮಿ ಶ್ರೀ ಶೆಟ್ಟರು ಮಿಕ್ಕವರು ಹಾಗೆ ಮಾಡಬಹುದು ಬ್ರಾಹ್ಮಣರು ಮಾಡುತ್ತಿಲ್ಲವೋ ನಾನು ಯಾರೂ ಹೀಗೆ ಮಾಡಬಾರದೆಂಬುದು ನನ್ನ ಅಭಿಪ್ರಾಯ ಭೋಗಕ್ಕೆ ಮಿತ್ತೀರಿಸಿಕೊಳ್ಳಬೇಕಾದದ್ದು ಎಲ್ಲರಿಗೂ ಕರ್ತವ್ಯವೇ ಆದರೆ ಅದು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 ವೈಶ್ಯ ಧರ್ಮದ ತಿರುಳು ಒಂದು ದಿನ ಅವರ ಮನೆ ಮುಂದೆ ಲಾಲ್ಬಾಗಿಗೆ ಹೋಗುವ ದಾರಿಯಲ್ಲಿ ನನಗೆ ಮಾನ್ಯ ಮಿತ್ರರಾಗಿದ್ದ ಡಾ ಕೆ ಶ್ರೀನಿವಾಸಾಚಾರ್ಯರನ್ನು ತನ್ನ ಗೃಹ ಪ್ರವೇಶವಾಯಿತು ನಾನು ಅಲ್ಲಿಗೆ ಹೋಗಿದೆ ಗಂಧ ಪುಷ್ಪ ಫಲ ತಾಂಬೂಲಗಳನ್ನು ತೆಗೆದುಕೊಂಡು ಹಿಂದಿರುಗಿ ಬರುತ್ತಾ ನ್ಯಾಷನಲ್ ಕಾಲೇಜ್ ಬಲಿಯ ಐದು ದ್ವೀಪದ ಕಂಬದ ಹತ್ತಿರ ಬರುವ ವೇಳೆಗೆ ಎದುರುಗಡೆಯಿಂದ ಚಿನ್ನಸ್ವಾಮಿ ಶೆಟ್ಟರು ಬರುತ್ತಿದ್ದರು ನಮಸ್ಕಾರ ಪ್ರತಿ ನಮಸ್ಕಾರಗಳಾದ ಮೇಲೆ ಅಲ್ಲಿ ಮಾತನಾಡುತ್ತ ನಿದ್ದೆವು ಮಾತಿನ ಅವಸರದಲ್ಲಿ ನನ್ನ ಕೈಯಲ್ಲಿದ್ದ ತಾಂಬೂಲದಿಂದ ಒಂದು ಅಡಕೆಯ ಚೂರು ಜಾರಿ ನೆಲದ ಮೇಲೆ ಬಿತ್ತು ನಾನು ಅದನ್ನು ಹಾಗೆ ಬಿಟ್ಟೆ ಚಿನ್ನಸ್ವಾಮಿ ಶೆಟ್ಟರು ನನ್ನ ಮುಖ ನೋಡಿ ತಾವೇ ಬಗ್ಗೆ ಆ ಅಡಕೆ ಚೂರನ್ನು ಮೇಲಕ್ಕೆತ್ತಿ ಮೊದಲು ಅನ್ನು ಉಫ್ವೆಂದು ಊದಿ ಧೂಡು ಹೋಗಲಾಡಿಸಿ ಬಳಿಕ ಕೈಬೆರಳಿನಿಂದ ಉಜ್ಜಿ ಚೊಕಟ ಮಾಡಿ ಅನಂತರ ತಮ್ಮ ಮೈ ಮೇಲಿದ್ದ ಸರಿಗೆ ಪಂಚೆಯ ಕೊನೆಯಿಂದ ಅದನ್ನು ಮತ್ತೊಂದು ಬಾರಿ ಶುದ್ಧಪಡಿಸಿ ಅದನ್ನು ನನ್ನ ಕೈಯಲ್ಲಿಟ್ಟು ಹೀಗೆ ಹೇಳಿದರು ತೆಲುಗಿನಲ್ಲಿ ಮನಕು ಒದ್ದ ಕುಂಟೆ ಎವರಿಕೈನ ವ್ಯಾದ ಸಾದಲ ಚೇತ ವ್ಯವಸ್ಥೆ ನೋಟಿಲೋ ವೇಸುಕೊಂಟಾರೋ ಸ್ವಾಮಿ ನಮಗೆ ಬೇಡದಿದ್ದರೆ ಇದನ್ನು ಯಾರಾದರೂ ಬಡಬದ ಕೈಗೆ ಹಾಕಿದರೆ ಅವರು ಬಾಯಲ್ಲಿ ಹಾಕಿಕೊಂಡಾರು ಸ್ವಾಮಿ ಇದು ವೈಶ್ಯ ಧರ್ಮದ ತಿರುಳು ಸಾಹುಕಾರಿಯಲ್ಲಿ ಬಾರಿತನ ಹಣಕ್ಕೆ ಸಲ್ಲುವ ಮರ್ಯಾದೆಯ ವಿಷಯದಲ್ಲಿಯೂ ಬಾರಿತನ